ಮಃ ಹರಿ ಓಂ ಶ್ರೀ ಗಣೇಶಾಯ ನಮಃ ಶ್ರೀ ವಿದ್ಯಾರಣ್ಯ ಸ್ವಾಮಿಗಳ ಪಂಚದಶಿ ಡಾಕ್ಟರ್ ಕೃಷ್ಣಮೂರ್ತಿ ಶಾಸ್ತ್ರಿ ದಂಬೆ ಪುನಚ ಈಗಾಗಲೇ ನಾವು ಮೂರು ಕಂತುಗಳಲ್ಲಿ ಅದರ ಪೀಠಿಕೆ ಮತ್ತು ಮೊದಲ ಎರಡು ಮೂರು ಶ್ಲೋಕಗಳನ್ನು ನೋಡಿದ್ದೇವೆ ಮೊದಲ ತತ್ವ ವಿವೇಕ ಪರಿಚ್ಛೇದ ಅಥವಾ ಪ್ರಕರಣದಲ್ಲಿ ಅದು ವಿವೇಕ ಪಂಚಕದಲ್ಲಿ ತತ್ವ ವಿವೇಕ ಪ್ರಕರಣ ಅದರಲ್ಲಿ ಮೂರು ಶ್ಲೋಕಗಳನ್ನು ನಾವು ನೋಡಿದ್ದೇವೆ ಅದರಲ್ಲಿ ಮೂರನೇ ಶ್ಲೋಕದ ಪ್ರಕಾರ ವಿಷಯಗಳನ್ನು ವಿವೇಚನಾ ಬುದ್ಧಿಯಿಂದ ಪೃಥಕ್ಕರಿಸಿದಾಗ ಪ್ರತ್ಯೇಕ ಮಾಡಿದಾಗ ಏಕರೂಪವಾಗಿ ಉಳಿದುಕೊಳ್ಳತಕ್ಕಂಥ ಜ್ಞಾನಕ್ಕೆ ಸಂಯುಕ್ತ ಅಂತೇಳಿ ಹೇಳ್ತಾರೆ ಇದು ವಿಷಯ ಸಂಬಂಧವಿಲ್ಲದ ಕೇವಲ ಜ್ಞಾನ ಅಂತೇಳಿ ನಾವು ತಿಳ್ಕೊಂಡೆವು ಈಗ ನಾಲ್ಕನೇ ಶ್ಲೋಕ ತಪ್ನೆತ್ರ ವೇದ್ಯೂ ನ ಸ್ಥಿರಂ ಜಾಗರೆ ಸ್ಥಿರಂ ತದಭೇದ ಅತಸ್ತೋ ಸಂವಿಕರು ಭಿಧ್ಯತೆ ತೆ ಸ್ವಪ್ನೆ ಅದ್ಯಂತ ಸ್ವಪ್ನೆ ವೇದ್ಯೂ ಅೇ ಇಲ್ಲಿ ಕನಸಿನಲ್ಲಿ ತಿಳಿಯುವಂಥದ್ದಾದರೂ ನ ಸ್ಥಿರಂ ಜಾಗರೆ ಸ್ಥಿರಂ ಎಚ್ಚರದಲ್ಲಿ ಸ್ಥಿರವಾಗಿ ಕಂಡದ್ದು ಸ್ವಪ್ನದಲ್ಲಿ ಸ್ಥಿರವಾಗಿರುವುದಿಲ್ಲ ಹಾಗೆ ಸ್ವಪ್ನದಲ್ಲಿ ಯಾವುದು ನಿಜಾಂತರಿ ಕಾಣಿಸ್ತದೋ ಅದು ಎಚ್ಚರದಲ್ಲಿ ಇರುವುದಿಲ್ಲ ಮಿಥ್ಯವಾಗಿ ತೋರ್ತದೆ ತದ್ಭೇದ ಅತ ತಯೋ ಹಾಗಾಗಿ ಸ್ವಪ್ನ ಮತ್ತು ಜಾಗೃತಿ ಎಚ್ಚರ ಸ್ಥಿತಿ ಇವುಗಳ ನಡುವಿನ ಭೇದವು ಸಂವಿ ಏಕರೂಪ ನ ಭಿದ್ಯತೆ ಅಂದರೆ ಈ ಎರಡರಲ್ಲಿ ಕೂಡ ಎಚ್ಚರವನ್ನು ಕಂಡವನು ಮತ್ತೆ ಕನಸನ್ನ ಕಂಡವನು ಸ್ವಪ್ನವನ್ನು ಕಂಡವನು ಎರಡೂ ಎರಡನ್ನೂ ಕಂಡಂತಹ ಯಾವ ಜ್ಞಾನ ಸ್ವರೂಪವಾದಂತಹ ತತ್ವ ಇದೆಯೋ ಸಂಹಿತೆ ಅದು ಏಕರೂಪವಾಗಿದೆ ಅದಕ್ಕೆ ಭೇದ ಇಲ್ಲ ಎಚ್ಚರವನ್ನು ಕನಸನ್ನು ಎರಡನ್ನೂ ಕಂಡವನು ಒಬ್ಬನೇ ಅಂಥೇಳಿ ಅದು ಹೇಳ್ತದೆ ಅಂದರೆ ಜಾಗರದಲ್ಲಿ ಹಲವಾರು ವಿಷಯಗಳನ್ನು ನೋಡಿ ಕೇಳಿ ವಿಚಾರಿಸಿರುತ್ತೇವೆ ವಿಚಾರಿಸಿರ್ತೇವೆ ಇದರಿಂದ ಅಂಥ ಮೇಲೆ ಒಂದು ಪರಿಣಾಮ ಅಥವಾ ಪ್ರಭಾವ ಉಂಟಾಗಿರುತ್ತದೆ ಇದಕ್ಕೆ ಸಂಸ್ಕಾರ ಅಂತ ಹೇಳ್ತಾರೆ ಈ ಸಂಸ್ಕಾರವಿರುವುದರಿಂದಲೇ ಹಿಂದೆ ಅನುಭವಿಸಿದ್ದರ ಸ್ಮರಣೆ ಬರ್ತದೆ ಯಾವುದನ್ನು ನೋಡಿಲ್ಲವೋ ಕೇಳಿಲ್ಲವೋ ಅನುಭವಿಸಿಲ್ಲವೋ ಅದರ ಸ್ಮರಣೆ ಎಂದಿಗೂ ಬರುವುದಿಲ್ಲ ಸ್ವಪ್ನದ ಸಮಯದಲ್ಲಿ ಜ್ಞಾನೇಂದ್ರಿಯಗಳೆಲ್ಲವೂ ವಿಶ್ರಾಮ ವಿಶ್ರ ವಿಶ್ರಾಂತಿನ ಅವು ಕೆಲಸ ಮಾಡುತ್ತಿರುವುದಿಲ್ಲ ಆಗ ಕನಸು ಬೀಳ್ತದೆ ಕನಸು ಮನಸ್ಸಿನಲ್ಲಿ ಸ್ಮರಣೆ ಹೀಗೆ ಇಂದ್ರಿಯಗಳು ಕೆಲಸ ಮಾಡದೆ ವಿಶ್ರಮಿಸುತ್ತಿರುವಾಗ ಮನಸ್ಸಿನಲ್ಲಾಗುವ ಸ್ಮರಣೆಯನ್ನು ಸ್ವಪ್ನ ಅಂತ ಹೇಳ್ಬೋದು ಈ ಸ್ವಪ್ನದಲ್ಲಿ ಯಾವುದೋ ಮನೆಯನ್ನು ಹುಲಿಯನ್ನು ನೋಡ್ಬೋದು ಆಗಲೂ ಆ ಮನೆಯ ಜ್ಞಾನ ಅಥವಾ ಹುಲಿಯ ಜ್ಞಾನ ಮುಂತಾದ ಜ್ಞಾನಗಳು ಉಂಟಾಗ್ತವೆ ಈ ಮನೆ ಹುಲಿಗಳು ಸ್ಥಿರವಾದದ್ದಲ್ಲ ಎಚ್ಚರವಾದ ಮೇಲೆ ಮಾರನೇ ದಿವಸ ಅದು ಇರುವುದೇ ಜಾಗೃತಿನಲ್ಲಿ ಆದದ್ದು ಹಾಗಲ್ಲ ಜಾಗ್ರತಿನಲ್ಲಿ ಕಂಡ ಮನೆ ಮೊದಲು ಅದು ಮಾರನೇ ದಿನವೂ ಇರ್ತವೆ ಆದ್ದರಿಂದ ಸ್ವಪ್ನ ಜಾಗ್ರತೆಗಳು ಬೇರೆ ಬೇರೆ ಜಗತ್ತಿನಲ್ಲಿ ವಿಷಯವು ಸ್ಥಿರ ಸ್ವಪ್ನದಲ್ಲಿ ಅಸ್ಥಿರ ಜಾಗ್ರತಿನಲ್ಲಿ ವಿಷಯವು ಸ್ಥಿರವಾಗಿರ್ತದೆ ಸ್ವಪ್ನದಲ್ಲಿ ಅಸ್ಥಿರವಾಗಿರ್ತದೆ ಹೀಗೆ ವಿಷಯಗಳಲ್ಲಿ ಭೇದವಿದೆಯೇ ಹೊರತು ಅವುಗಳ ಕೇವಲ ಜ್ಞಾನದಲ್ಲಿ ಯಾವ ಭೇದವೂ ಇಲ್ಲ ಜಾಗ್ರತಿನಲ್ಲಿ ಆಗುವ ಸಂಯಿತ ಕನಸಿನಲ್ಲಿ ಆಗುವ ಸಂಯಿತ ಏಕರೂಪವಾದದ್ದು ಅಂದರೆ ಜಾಗ್ರತನ್ನು ಕಾಣುವಂತಹ ಜ್ಞಾನ ಹಾಗೆ ಕನಸಿನಲ್ಲಿ ಕನಸನ್ನು ಕಾಣುವಂತಹ ಒಂದು ಜ್ಞಾನ ಯಾವುದಿದೆ ಅದು ಸಂಯಿತ್ ಅದು ಏಕರೂಪವಾದದ್ದು ಅವುಗಳಲ್ಲಿ ಭೇದವಿಲ್ಲ ಅಂಥೇಳಿ ಸಿದ್ಧವಾಯಿತು ಅಂಥೇಳಿ ಹೇಳ್ತಾರೆ ಇನ್ನು ಐದನೇ ಶ್ಲೋಕ ಸುಪ್ತೋತ್ಥಿತ ಸೌಷುಪ್ತಮೋಬೋಧೋ ಭೇ ಸ್ಮೃತಿ ತೆರೆ ಐದನೇ ಶ್ಲೋಕ ಜಾಗೃತಿನಲ್ಲಿ ಹುಟ್ಟುವಂತಹ ಘಟಾಧಿಜ್ಞಾನದಂತೆ ಕನಸಿನಲ್ಲಿಯೂ ಅಂತಹ ಜ್ಞಾನ ಹುಟ್ಟುತ್ತದೆ ಘಟ ಅಶ್ವ ಗೃಹ ಮೊದಲು ಅದು ಜ್ಞಾನಕ್ಕೆ ಅಂಟಿಕೊಂಡಿರುವ ಕಳಚಿ ಹಾಕಿದರೆ ಉಳಿಯುವ ಅಶುದ್ಧ ಜ್ಞಾನವು ಏಕರೂಪವಾದದ್ದು ಇದನ್ನೇ ಸಂಗೀತ ಅಂತ ಹೇಳ್ತಾನೆ ಅಂತೇಳಿ ತಿಳಿಸಿದ್ದಾರೆ ಈಗ ಸುಷುಪ್ತಿಯ ವಿಚಾರ ಗಾಢ ನಿದ್ದೆ ಅಂದರೆ ಸುಪ್ತ ಉತ್ಥಿತಸ್ಯ ಸುಷುಪ್ತಿಯಿಂದ ಎದ್ದವನಿಗೆ ಸೌಷುಪ್ತತಮೋ ಬೋಧೋ ಭವೇತ ಸ್ಮೃತಿ ನೆನಪಿಗೆ ಬರುತ್ತದೆ ಏನು ಅಂಥೇಳಿ ಸೌಕ್ಷಿಪ್ತಮೋ ಬೋಧ ನಿದ್ದೆಯಲ್ಲಿದ್ದೆ ನಾನು ಅಂಥೇಳಿ ಗೊತ್ತಾಗ್ತದೆ ಸಾ ಅವಧ್ಧಿ ವಿಷಯ ಅವಬುದ್ಧಂ ತ ಅದೇ ಸಂಗೀತ ಅಂತೇಳಿ ಹೇಳಲ್ಪಡುತ್ತದೆ ಯಾವುದು ನಾನು ನಿದ್ದೆ ಮಾಡಿದೆ ಅನ್ನತಕ್ಕಂಥ ಜ್ಞಾನ ಅದು ಏಕರೂಪವಾದದ್ದು ನಾನು ಹೆಚ್ಚಾದರೂ ಇದ್ದೇನೆ ನಾನು ಕನಸ್ಕಂಡೆ ನಾನು ನಿದ್ದೆ ಮಾಡಿದೆ ಇತ್ಯಾದಿಗಳು ಇಲ್ಲಿ ಈಗ ಸುಷುಪ್ತಿ ವಿಚಾರದಲ್ಲಿ ಸುಷುಪ್ತಿ ಅಂತ ಹೇಳಿದರೆ ಸ್ವಪ್ನವಿಲ್ಲದ ತನಿ ನಿದ್ರೆ ಗಾಢ ನಿದ್ರೆ ಆಗ ಏನಾದರೂ ಜ್ಞಾನವು ಇರುತ್ತದೆಯೋ ಹೇಗೆ ಆಗ ಏನೂ ಗೊತ್ತಾಗುವುದಿಲ್ಲವೆಂದು ಯಾವ ಜ್ಞಾನವೂ ಇರುವುದಿಲ್ಲವೆಂದು ಜನರು ಹೇಳ್ತಾರೆ ಒಬ್ಬನು ತನಿ ನಿದ್ರೆಯಿಂದ ಎಚ್ಚೆತ್ತು ಅಯ್ಯ ಇಷ್ಟು ಹೊತ್ತು ನಿದ್ರಿಸುತ್ತಿದ್ದೇ ಅಲ್ಲ ಆಗ ಏನನ್ನು ಎಂದು ಕೇಳಿ ಆತ ಹೇಳ್ತಾನೆ ನನಗೆ ಕನಸೇನೂ ಬೀಳಲಿಲ್ಲ ಗಾಢ ನಿದ್ರೆ ಬಂದಿತ್ತು ಯಾವುದನ್ನೂ ನಾನು ಕಾಣಲಿಲ್ಲ ನನಗೆ ಏನೂ ತಿಳಿಯಲಿಲ್ಲ ಅಂತೇಳಿ ಉತ್ತರಿಸ್ತಾನೆ ಹಾಗೆಂದರೆ ಏನು ಹಾಗೆಂದರೆ ಎಲ್ಲ ವಿಷಯಗಳ ಅಜ್ಞಾನವಿತ್ತು ಎಂದರ್ಥ ಎಚ್ಚರವಾದ ಮೇಲೆ ಆ ಅಜ್ಞಾನವಿತ್ತು ಎಂಬುದರ ಸ್ಮರಣೆಯಾಗಿದೆ ಯಾವುದನ್ನು ನಾವು ಕಂಡು ಅನುಭವಿಸುತ್ತಿರ್ತೇವೋ ಅದರ ಸ್ಮರಣೆ ಬರ್ತದೆ ಅನುಭವಿಸದೇ ಇದ್ದದ್ದು ಎಂದಿಗೂ ಹಾಗಾಗಿ ಸುಷುಪ್ತಿ ಕಾಲದಲ್ಲಿ ಅಜ್ಞಾನವನ್ನು ಅನುಭವಿಸುತ್ತಿದ್ದೆವು ಅಂಥೇಳಿ ಆಯಿತು ಆ ಅನುಭವಿಸುವ ಒಂದು ವ್ಯಕ್ತಿ ಅಥವಾ ಅನುಭವಿಸತಕ್ಕಂತಹ ಒಂದು ಶಕ್ತಿ ಅಥವಾ ಅನುಭವಿಸುತ್ತಾ ಇರತಕ್ಕಂತಹ ಒಂದು ಯಾವುದು ತಿಳುವಳಿಕೆ ಅಥವಾ ಜ್ಞಾನ ಇತ್ತಲ್ಲಿ ಯಾವುದು ಅಜ್ಞಾನವೆಂಬಂತಹ ಜ್ಞಾನ ಹ್ಮ್ ಅಂದರೆ ಏನೂ ಗೊತ್ತಾಗಲಿಲ್ಲ ಎನ್ನತಕ್ಕಂಥ ತಿಳುವಳಿಕೆ ಒಂದು ಇತೆಯ ಇತೆಯಲ್ಲಿ ಸುಷುಪ್ತಿಯಲ್ಲಿಯೂ ಕೂಡ ಅಂತ ಹೇಳಿ ಇದರಲ್ಲಿ ಹೇಳ್ತಾರೆ ಇನ್ನು ಆರನೇ ಶ್ಲೋಕ ಸಬೋಧೋ ವಿಷಯ ಭಿನ್ನ ನಬೋಧಾತ್ ಸ್ವಪ್ನಬೋಧವತ್ ಏಾನತ್ರ ಸಂವಿತ್ತದ್ವದ್ದ ದಿನಾಂತರೇ ಅಂದರೆ ಈಗ ಗಾಢನಿದೆಯ ಬಗ್ಗೆ ಪುನಃ ಹೇಳ್ತಾ ಇದ್ದಾರೆ ಈ ಜ್ಞಾನವು ಯಾವುದು ಘಟ ಪಟಜ್ಞಾನಗಳಂತೆ ಒಂದು ಬಗೆಯ ಜ್ಞಾನವೇ ಆಯಿತು ಅಂತೇಳಿ ಯಾವುದು ನಾನು ಯಾವುದನ್ನೂ ಕಾಣಲಿಲ್ಲ ಯಾವ ಸ್ಮರಣೆಯೂ ನನಗೆ ಉಂಟಾಗಲಿಲ್ಲ ನಾನು ಗಾರ್ಡನಿದೆಯನ್ನು ಮಾತ್ರ ಹೊಂದಿದೆ ಎನ್ನತಕ್ಕಂಥದ್ದು ಒಂದು ಜ್ಞಾನ ಇದು ಪಟಜ್ಞಾನ ಘಟ ಪಟ ಪಟ ಬಟ್ಟೆ ಘಟ ಅಂದರೆ ಮಡಿಕೆ ಇತ್ಯಾದಿಗಳ ಜ್ಞಾನದಂತೆ ಆಯಿತು ಅಂತ ಇದು ಅಜ್ಞಾನದ ಜ್ಞಾನ ಹ್ಞೂ ನಾನೀಗ ಹೇಳಿದೆ ಅಜ್ಞಾನದ ಜ್ಞಾನ ಅಂತೇಳಿ ನನಗೆ ಅಜ್ಞಾನ ಇತ್ತು ಈಗ ಬೇರೆ ಬೇರೆ ರೀತಿಯ ವ್ಯಕ್ತಿಗಳಿದ್ದಾರೆ ನಮಗೆ ಗೊತ್ತು ತನಗೆ ಗೊತ್ತು ಅಂತೇಳಿ ಗೊತ್ತಿರುವವೋ ಒಬ್ಬ ತನಗೆ ಗೊತ್ತು ಅಂತೇಳಿ ಗೊತ್ತಿಲ್ಲದೇ ಇರುವವೋ ಒಬ್ಬ ತನಗೆ ಗೊತ್ತಿಲ್ಲ ಅಂತೇಳಿ ಗೊತ್ತಿರುವವೋ ಒಬ್ಬ ತನಗೆ ಗೊತ್ತಿಲ್ಲ ಅಂಥೇಳಿ ಗೊತ್ತಿಲ್ಲದೆ ಇರುವೋ ಒಬ್ಬ ಈ ರೀತಿ ನಾಲ್ಕು ರೀತಿಯ ಜನಗಳಿರ್ತಾರೆ ಹ್ಞೂ ಹಾಗೆ ಇದು ಹೇಗೆ ಅಂತ ಹೇಳಿದರೆ ತನಗೆ ಗೊತ್ತಿಲ್ಲ ಅಂತೇಳಿ ಗೊತ್ತು ಅಂದರೆ ಗಾರ್ಡನ್ ಇದ್ದೇ ಇಲ್ಲಿ ತನಗೇನೂ ಗೊತ್ತಾಗಲಿಲ್ಲ ಯಾವುದೇ ಅನುಭವ ಉಂಟಾಗಲಿಲ್ಲ ಯಾವುದೇ ಸ್ಮರಣೆ ಬರಲಿಲ್ಲ ಎನ್ನತಕ್ಕಂಥದ್ದು ಗೊತ್ತಾಗ್ತದೆ ಎಚ್ಚರಾದಾಗ ಅಂತಹ ಪರಿಸ್ಥಿತಿ ಇದು ಹಾಗೇ ಅದು ಒಂದು ಜ್ಞಾನವೇ ಏನದು ನನಗೇನು ಗೊತ್ತಾಗಲಿಲ್ಲ ಎನ್ನುವಂಥ ಒಂದು ತಿಳುವಳಿಕೆ ನನಗೆ ಹಾಗಾಗಿ ಅದು ಒಂದು ಬಗೆಯ ಜ್ಞಾನವೇ ಆಯಿತು ಇದು ಅಜ್ಞಾನದ ಕುರಿತಾದ ಜ್ಞಾನ ನಾನು ಯಾವುದನ್ನು ತಿಳಿಲಿಲ್ಲ ಅಜ್ಞಾನ ನನಗೆ ಗೊತ್ತಿರಲಿಲ್ಲ ಗೊತ್ತಾಗಲಿಲ್ಲ ಎನ್ನತಕ್ಕಂಥ ಜ್ಞಾನ ಇಲ್ಲಿಯೂ ಅಜ್ಞಾನವೆಂಬ ವಿಷಯವನ್ನು ಅಥವಾ ಉಪಾಧಿಯನ್ನು ಕಿತ್ತು ಹಾಕಿದರೆ ಶುದ್ಧವಾದ ಜ್ಞಾನ ಮಾತ್ರ ಉಳಿತದೆ ವಿವೇಕ ವಿವೇಚನೆ ಮಾಡಿದರೆ ಅದನ್ನು ಇದೇ ಸಂಹಿತು ಅಂದರೆ ನನಗೆ ಏನು ಗೊತ್ತಾಗಲಿಲ್ಲ ಅಂತ ಹೇಳಿದಂತಹ ಜ್ಞಾನ ಯಾವುದಿದೆ ಅದೇ ಸಂಹಿತ ಅಂದರೆ ಜಾಗತ ಸ್ವಪ್ನ ಸುಶುಪ್ತಿ ಮೂರೂ ಅವಸ್ಥೆಗಳಲ್ಲಿಯೂ ಇರತಕ್ಕದ್ದು ಒಂದೇ ಸಂವಿತದೆ ಅದಕ್ಕೆ ಗೋಚರಿಸುವಂತಹ ವಿಷಯದ ಸ್ವರೂಪ ಮಾತ್ರ ಬೇರೆ ಬೇರೆ ಒಂದು ಕನಸಿನಲ್ಲಿ ಇರತಕ್ಕಂಥ ಸ್ವರೂಪ ಬೇರೆ ಎಚ್ಚರದಲ್ಲಿರತಕ್ಕಂಥ ಸ್ವರೂಪ ಬೇರೆ ಹಾಗೆ ಗಾಢನಿದಲ್ಲಿರತಕ್ಕಂತಹ ಉಂಟಾಗತಕ್ಕಂಥ ಜ್ಞಾನದ ಸ್ವರೂಪ ಬೇರೆ ವಿಷಯದ ಸ್ವರೂಪ ಬೇರೆ ಹೀಗೆ ನಾವು ಮುಂದೆ ಏಳನೇ ಶ್ಲೋಕದಲ್ಲಿ ಗತಾ ಮಾಸಯುಗಕಲ್ಪಷಮ್ಯೇಶ್ವೇ ಕೋದೆ ನಾಸ್ತಮೇ ಸಂವಿದೇಶ ಸ್ವಯಂ ಪ್ರಭಾ ಅಂತ ಹೇಳಿ ಏಳನೇ ಶ್ಲೋಕ ಮಾಸ ಅಬ್ಧ ಯುಗ ಕಲ್ಪಗಳಲ್ಲಿ ಗತ ಗತಾಗಮ್ಯೇಶು ಅನೇಕದ ಕಳೆದು ಹೋದವುಗಳಲ್ಲಿ ಇನ್ನು ಮುಂದೆ ಬರುವವುಗಳಲ್ಲಿ ಅನೇಕ ರೀತಿಯಾಗಿ ನೋದೇತಿ ನಾಸ್ತಮ ನಾಸ್ತಮೇತಿ ಏಕ ಉದಯಿಸುವುದೂ ಇಲ್ಲದ ಅಷ್ಟಮಿಸುವುದೂ ಇಲ್ಲವಾದಂತಹ ಅಂದರೆ ಹುಟ್ಟುವಂಥದ್ದು ಮತ್ತು ಸಾಯುವಂಥದ್ದು ಈ ಎರಡೂ ಇಲ್ಲದಂತಹ ಅಥವಾ ಉಂಟಾಗುವಂಥದ್ದು ಮತ್ತು ಇಲ್ಲದೇ ಆಗುವಂಥದ್ದು ಈ ಎರಡೂ ಇಲ್ಲದಕ್ಕಂತಹ ಇಲ್ಲದೆ ನ ಉದೇತಿ ನ ಅಸ್ತಮೇತಿ ಏಕ ಒಂದು ಯಾವುದಿದೆ ಸಂವಿತು ಯಾವ ಜ್ಞಾನ ಇದೆ ಏಷ ಸ್ವಯಂ ಪ್ರಭಾ ಅಂತಹ ಸಂವಿತ್ತೆನ್ನತಕ್ಕಂಥ ಜ್ಞಾನ ಅದು ಸ್ವಯಂ ಪ್ರಭೆ ಸ್ವಯಂ ಪ್ರಕಾಶ ಸ್ವಯಂ ದೀಪ್ತ ಅಂತೇಳಿ ಅದು ಸಂವಿತ್ ಅಂದರೆ ಪ್ರಜ್ಞಾನಂ ಬ್ರಹ್ಮ ಅಂತೇಳಿ ಹೇಳಿದಾಗ ಅದನ್ನೇ ಬ್ರಹ್ಮ ಅಂತೇಳಿ ಹೇಳಿ ಹೊರಟಿರುವಂಥದ್ದು ಆ ಜ್ಞಾನವನ್ನು ಚೀತ ಅಂತ ಹೇಳಿದರೆ ಜ್ಞಾನ ಇದು ತತ್ವ ವಿವೇಕದಲ್ಲಿ ನಾವೀಗ ನೋಡ್ತಾ ಇರ್ತಕ್ಕಂಥ ತತ್ವ ವಿವೇಕ ಪ್ರಕರಣದಲ್ಲಿ ವಿವೇಕ ಪಂಚಕದಲ್ಲಿ ಮೊದಲನೆಯದು ಈ ಏಳನೇ ಶ್ಲೋಕದಲ್ಲಿ ಹೀಗೆ ಹೇಳ್ತದೆ ಅಂದರೆ ಎಷ್ಟೇ ವರ್ಷಗಳು ಕಳೆದರೂ ಎಷ್ಟೇ ಯುಗಗಳೇ ಕಳೆದರೂ ಕೂಡ ಕಳೆದು ಹೋದದ್ದು ಮತ್ತು ಮುಂದೆ ಬರುವಂಥದ್ದು ಹೀಗೆ ಬೇರೆ ಬೇರೆ ರೀತಿಯಾಗಿದ್ದರೂ ಕೂಡ ಉದಯಿಸದೇ ಇರತಕ್ಕಂಥ ಮತ್ತು ಅಸ್ತಮಿಸದೇ ಇರತಕ್ಕಂತಹ ಅಂದರೆ ಹೊಸದಾಗಿ ಸೃಷ್ಟಿಯಾಗದ ಹಾಗೆ ಇದ್ದದನ್ನು ನಾಶವಾಗದ ಯಾವುದಿದೆಯೋ ಅಂತಹ ಯಾವಾಗಲೂ ಇರತಕ್ಕಂಥ ನಿತ್ಯವಾದಂತಹ ಯಾವ ಸಂವಿತ್ ಜ್ಞಾನ ಎನ್ನತಕ್ಕಂಥದ್ದು ಅದು ಸ್ವಯಂ ಪ್ರಕಾಶವುಳ್ಳದ್ದು ಅಂದರೆ ಒಂದು ದಿನದಲ್ಲಾಗುವ ಜಾಗ್ರ ಸ್ವಪ್ನ ಸುಶುಪ್ತಿ ಎಂಬ ಅವಸ್ಥಾತ್ರಯದಲ್ಲಿ ಶುದ್ಧ ಜ್ಞಾನವೆಂಬ ಸಂವಿತ್ತು ಏಕವಾಗಿದ್ದದ್ದು ಶಾಶ್ವತವಾಗಿದ್ದೇ ಇರುತ್ತದೆ ತಿಂಗಳು ವರ್ಷಗಳು ಎಷ್ಟಾದರೂ ಅದರ ಸ್ಥಿತಿ ಶಾಶ್ವತ ಶುದ್ಧ ಜ್ಞಾನ ಎಂತಕ್ಕಂಥದ್ದು ಘಟಪಟಾದಿಗಳು ಹೇಗೆ ಅದಕ್ಕೆ ಉಪಾಧಿಗಳು ಹಾಗೆಯೇ ದಿನ ಮಾಸ ವರ್ಷ ಯುಗ ಕಲ್ಪಗಳು ಕೂಡ ಉಪಾಧಿಗಳೇ ಈ ಸಂವಿತ್ತು ಸಕಲ ಪ್ರಾಣಿಗಳಲ್ಲಿ ಒಂದೇ ಇದೆ ಈ ಶುದ್ಧ ಜ್ಞಾನ ಎಂತಕ್ಕಂಥದ್ದು ಅನೇಕ ಸಂವಿತ್ತುಗಳಿವೆ ಎಂಬುದಕ್ಕೆ ಯಾವ ಪ್ರಮಾಣವೂ ಇಲ್ಲ ಇದಕ್ಕೆ ಉತ್ಪತ್ತಿ ವಿನಾಶಗಳು ಇಲ್ಲವಾದ್ದರಿಂದ ಇದು ನಿತ್ಯ ಯಾಕೆಂದರೆ ಇದರ ಉತ್ಪತ್ತಿಯಲ್ಲಿಯೂ ವಿನಾಶಗಳನ್ನು ಅರಿಯಬಲ್ಲ ಇನ್ನೊಂದು ಸಂವಿತ್ತು ಇಲ್ಲ ತನ್ನ ಉತ್ಪತ್ತಿ ವಿನಾಶಗಳನ್ನು ತಾನೇ ಅರಿಯಲಾರದು ಏಕೆಂದರೆ ಒಂದೇ ವಸ್ತು ಏಕಕಾಲದಲ್ಲಿ ಕರ್ತೃ ಕರ್ಮೂ ಆಗುವುದು ವಿರುದ್ಧವಾಗಿದೆ ಈ ಸಂವಿತ್ತು ಸ್ವಯಂ ಪ್ರಕಾಶವಾಗಿದ್ದು ಇತರ ವಸ್ತುಗಳನ್ನೂ ಬೆಳಗ್ತಾ ಇರ್ತದೆ ಅದು ಸ್ವಯಂಜ್ಯೋತಿ ಅಂಥೇಳಿ ಈ ಶ್ಲೋಕದಲ್ಲಿ ಹೇಳಿದ್ದಾರೆ ವಿದ್ಯಾರಣ್ಯ ಮುನಿಗಳು ಇನ್ನು ಎಂಟನೇ ಶ್ಲೋಕ ಇಮಾತ್ಮ ಪರಾನಂದ ಪರ ಪ್ರೇಮಸ್ಪದ ಯತ ಮಾ ನುವಂ ಹಿ ಭೂಯಾಸಿ ಪ್ರೇಮತ್ಮ ನೀತೆ ಇಮ ಈ ಆತ್ಮನು ಪರಾನಂದನು ಪರಮಾನಂದಸ್ವರೂಪನು ಪರಪ್ರೇಮಾಸ್ಪದಂ ಯಥ ಯಾಕೆ ಅತ್ಯಂತ ಶ್ರೇಷ್ಠವಾದ ಪ್ರೇಮಕ್ಕೆ ಇದು ಆಸ್ಪದವನ್ನು ಮಾಡಿಕೊಡ್ತಕ್ಕಂಥವನು ಇವನು ಈ ಆತ್ಮನು ನಮ್ಮ ಬಗ್ಗೆ ನಮಗೆ ಪ್ರೇಮ ಬರಲಿಕ್ಕೆ ಕಾರಣ ನಮ್ಮ ಬಗ್ಗೆ ಈ ಸ್ವಾರ್ಥ ಅಂತೇಳಿ ಜಗತ್ತಿನ ಯಾಕೆ ಕಾಣ್ತದೆ ಯಾಕಂದರೆ ನಮ್ಮೊಳಗಿರತಕ್ಕಂಥ ಆತ್ಮನ ಕುರಿತಾದಂತಹ ಪರಮ ಪ್ರೇಮವೇ ಕಾರಣ ನನಗಾಗಿ ಇದು ಬೇಕು ಅದು ಬೇಕು ಅಂತೇಳಿ ಕಾಣುವಂಥದ್ದು ಮಾ ನ ಭುವಂ ಹಿ ಭೂಯಾಸಂ ಇತಿ ಪ್ರೇಮಾತ್ಮ ಇತಿ ಪ್ರೇಮಾತ್ಮನ ಇತಿ ಪ್ರೇಮ ಆತ್ಮನೇ ಈಕ್ಷ್ಯತೆ ಆತ್ಮನಲ್ಲಿ ಈ ರೀತಿಯಾದ ಪ್ರೇಮವು ಕಂಡು ಯಾಕೆ ಪರಮ ಪ್ರೇಮಾಸ್ಪದವಾದದ್ದು ಆತ್ಮ ಯಾಕಂದರೆ ಅದು ಆನಂದ ಸ್ವರೂಪಿ ಅದರಿಂದ ನಮಗೆ ಆನಂದ ಸಿಗ್ತದೆ ಅದಕ್ಕಾಗಿ ಅದರಲ್ಲಿ ನಮಗಷ್ಟು ಪ್ರೇಮ ಉಂಟಾಗ್ತದೆ ಯಾವುದರಿಂದ ನಮಗೆ ಆನಂದ ಸುಖ ಸಂತೋಷಗಳು ಸಿಗ್ತವೋ ಅದರಲ್ಲಿ ನಮಗೆ ಪ್ರೇಮ ಸಹಜವಾಗಿ ಉಂಟಾಗ್ತದೆ ಮಾ ನ ಭುವಂ ಹಿ ಭೂಯಾಸಂ ಇತಿ ಅಂದರೆ ಇಲ್ಲಿ ಯಾವುದು ನಿತ್ಯವೂ ಅದೇ ಸತ್ಯವಾದದ್ದು ನಿತ್ಯವೂ ಸತ್ಯವು ಸ್ವಯಂ ಪ್ರಕಾಶವೂ ಆದದ್ದು ಆತ್ಮ ನಾನು ಎಂಬಂತಹ ಮಾತಿನಿಂದ ತೋರಿರುವ ಪರಮಾರ್ಥವೇ ಆತ್ಮ ತಾನು ಎಂಬುದು ಆತ್ಮಶಬ್ಧದ ಸಹಜವಾದ ಯಥಾರ್ಥವಾಗಿದೆ ಮನುಷ್ಯನ ಪರಮಪ್ರೀತಿಗೆ ಗೋಚರವಾದದ್ದು ತಾನು ಸರ್ವವು ತಾನಿದ್ದರೆ ಪ್ರಿಯ ತನಗಾಗಿ ಪ್ರಿಯ ಇದನ್ನೇ ಯಾಜ್ಞವರ್ಕ್ಯರು ಬೃಹದಾರಣ್ಯಕ್ಕೆ ಉಪನಿಷತ್ತಿನ ನಾಲ್ಕು ಐದು ಆರರಲ್ಲಿ ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ ಎಂದು ವಿಸ್ತಾರವಾಗಿ ಉಪಪಾದಿಸಿದ್ದಾರೆ ಪ್ರತಿಪಾದಿಸಿದ್ದಾರೆ ತನ್ನ ಕಾಮ ತನ್ನ ತನಗಾಗಿ ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ ಎಲ್ಲವೂ ಇಷ್ಟವಾಗ್ತದೆ ಯಾರಿಗಾಗಿ ತನಗಾಗಿ ಇಲ್ಲಿ ಸ್ವಾರ್ಥವೆಂಬ ಸಂಕುಚಿತ ಅರ್ಥವನ್ನು ಇಟ್ಟುಕೊಳ್ಳಬಾರದು ಪರಾರ್ಥವೆಂಬ ಉದಾರ ಭಾವನೆ ಸಹ ಆತ್ಮಕ್ಕೆ ಪ್ರಿಯವಾದ್ದರಿಂದಲೇ ಹೊರಟಿರ್ತದೆ ಸರ್ವರಿಗೂ ಆನಂದವು ಪರಮಪ್ರಿಯವಾದ್ದರಿಂದ ಹೊರಟಿರ್ತದೆ ಈ ಪರಮಪ್ರಿಯವಾದ ಆತ್ಮವನ್ನೇ ನಿರತಿಶಯ ಸುಖ ನಿಶ್ಚಯಿಸಬಹುದು ಆದ್ದರಿಂದಲೇ ಯಾವ ಮನುಷ್ಯನೂ ತಾನೂ ನಾಶವಾಗಿ ಬಿಡಬೇಕೆಂದು ಇಚ್ಛಿಸುವುದಿಲ್ಲ ತಾನು ನಾಶ ಆಗಬೇಕು ಅಂತಿಲ್ಲ ತಾನು ಇರಬೇಕೆಂಬುದೇ ಅವನ ಇಚ್ಛೆ ಕೆಲವು ವೇಳೆ ಕೋಪ ಶೋಕ ತಾಪಗಳಿಗೆ ಒಳಗಾಗಿ ತನ್ನನ್ನು ನಿಂದಿಸಿಕೊಳ್ಬೋದು ತಾನು ಸಾಯಬೇಕೆಂದು ಬಯಸಬೋದು ಅದು ದುಃಖ ನಿಮಿತ್ತದಿಂದ ತಾತ್ಕಾಲಿಕವಾಗಿ ಬಂದದ್ದು ಮತ್ತು ಕೇವಲ ಶರೀರಕ್ಕೆ ಸಂಬಂಧಿಸಿದ್ದು ಈ ಪರಿಸ್ಥಿತಿಯಲ್ಲಿ ಈ ಶರೀರವು ಬೇಡ ಎಂಬ ಇಚ್ಛೆ ಅಷ್ಟೇ ತಾನೇ ನಾಶವಾಗಬೇಕೆಂಬ ಇಚ್ಛೆ ಅಲ್ಲ ಅಂಥೇಳಿ ಹೇಳ್ತಾ ಇದ್ದಾರೆ ಇದು ಎಂಟನೇ ಶ್ಲೋಕ ಅಂದರೆ ತನ್ನ ಬಗ್ಗೆ ತನಗೆ ಎಷ್ಟು ಪ್ರೇಮ ಇದೆ ಎನ್ನತಕ್ಕಂಥದ್ದು ಯಾಕೆ ಕಾರಣ ಮಾ ನ ಭುವಂ ನಾನಿರುವುದು ಬೇಡ ಹಿ ಭೂಯಾಸಂ ನಾನು ಇರುವುದೇ ಬೇಡ ಅಂತೇಳಿ ಆತ್ಮಹತ್ಯಾ ಭಾವನೆ ಬರೋನು ಕೆಲವು ಕಡೆ ಅದು ಆಗಲೂ ಬಹುದು ಯಾಕೆ ಅದು ಶಾರೀರಿಕವಾಗಿ ಈ ಶರೀರ ಬೇಡ ಅಂತ ಕಾಣಬಹುದು ಹೊರತು ಆತ್ಮನನ್ನು ಕೊಲ್ಲುವ ವ್ಯವಸ್ಥೆಯಲ್ಲ ಅದು ಕೊಲ್ಲಕ್ಕಾಗೋದೂ ಇಲ್ಲ ಈ ಶರೀರದಲ್ಲಿ ವ್ಯರ್ಥ ಅಂತ ಹೇಳಿದ ದುಃಖ ಜಿಗುಸೆ ಬಂದು ಆ ರೀತಿ ಬರಬಹುದು ಭಾವನೆ ಆದರೆ ಮಾ ನ ಭುವಂ ಹಿ ಭೂಯಾಸಂ ಇತಿ ನಾನು ಇರಬಾರದು ಇನ್ನು ಮುಂದೆ ಅಂತೇಳಿ ಹೇಳುವಂಥದ್ದು ಅದು ಶರೀರಕ್ಕೆ ಸಂಬಂಧಿಸಿದ ಭಾವನೆ ಅಷ್ಟೇ ಹೊರತು ಪ್ರೇಮ ಪ್ರೇಮ ಆತ್ಮನೇ ಈ ತನ್ನಲ್ಲಿ ಅಂದರೆ ತನ್ನ ಆತ್ಮನಲ್ಲಿ ತನಗೆ ಪ್ರೇಮವು ಇರುವುದರಿಂದಲೇ ಆ ರೀತಿ ಕಂಡು ತನಗೆ ಅದರಿಂದ ಸುಖವಾಗ್ತಾ ಇಲ್ಲ ಆನಂದ ಸಿಗ್ತಾ ಇಲ್ಲ ಅಂತ ಹೇಳುವಾಗ ಈ ಶರೀರದಿಂದ ಆನಂದ ಇಲ್ಲ ಅಂತೇಳಿ ಆ ಶರೀರವನ್ನು ಬಿಡಬೇಕು ಅಂತೇಳಿ ಕಾಣುವಂಥದ್ದು ಇದು ಎಂಟನೇ ಶ್ಲೋಕ ಒಂಬತ್ತನೇದು ತತ್ ಪ್ರೇಮ ಆತ್ಮ ತತ್ ಪ್ರೇಮ ಆತ್ಮ ತತ್ ಪ್ರೇಮ ಆತ್ಮತ್ರ ನವ್ಯಾ ಆತ್ಮನ ಆತ್ಮನ ಅತಸ್ತರಂತೆ ಅತರ ಅ ಪರಮಾನಂದದ ಆತ್ಮನಃ ಪರಮಾನಂದತ ಆತ್ಮನಃ ಅಂತೇಳಿ ಹೇಳ್ತಾರೆ ಇದು ಒಂಬತ್ತನೇ ಶ್ಲೋಕ ಹೀಗೆ ಯಾವುದೇ ಒಂದು ಪ್ರಾಣಿಯನ್ನು ವಸ್ತುವನ್ನು ಪ್ರೀತಿಸುವುದು ಯಾಕೆ ಆಗಿ ಆತ್ಮತೃಪ್ತಿಯಾಗಿ ಆ ಪ್ರಾಣಿಗೆ ಖುಷಿಯಾಗಲಿ ಅಂತೇಳಿ ಅಲ್ಲ ಅದು ಎರಡು ಸೆಕೆಂಡ್ರಿ ಎರಡನೇದು ಅದು ಪ್ರಾಥಮಿಕವಾಗಿ ಅದರಿಂದ ತನಗೆ ಖುಷಿಯಾಗ್ತದೆ ತನಗೆ ತೃಪ್ತಿ ಆಗ್ತದೆ ಹಾಗಾಗಿ ಪುತ್ರನಲ್ಲಿ ಪತ್ನಿಯಲ್ಲಿ ಮಿತ್ರನಲ್ಲಿ ಅಥವಾ ಉಳಿದ ಯಾರಲ್ಲೇ ಆಗಲಿ ಇಡುವಂತಹ ಪ್ರೇಮವು ಆತ್ಮಸಂತೋಷಕ್ಕಾಗಿ ಇರುತ್ತದೆ ಎಂಬುದರಲ್ಲಿ ಯಾವ ಸಂದೇಹವೂ ಇಲ್ಲ ತನ್ನಲ್ಲಿ ತನ್ನ ಆತ್ಮನಲ್ಲಿ ಇಡುವ ಪ್ರೇಮವು ಅನ್ಯ ಅದು ಸಹಜವಾದದ್ದು ಆತ್ಮ ಪ್ರೇಮವು ಏತಕ್ಕಾಗಿ ಅಂದರೆ ಆತ್ಮಕ್ಕಾಗಿ ಎಂದು ಮಾತ್ರ ಉತ್ತರಿಸಬಹುದು ಇಷ್ಟು ಪರ್ಯಾಲೋಚನೆ ಮಾಡಿದಾಗ ಆತ್ಮನು ನಿರತಿಶಯ ಪ್ರೇಮಾಸ್ಪದನೆಂದು ಆತ್ಮನು ಪರಮಾನಂದ ಸ್ವರೂಪನೇ ಎಂದು ಇದು ಒಂಬತ್ತನೇ ಶ್ಲೋಕದ ಅರ್ಥ ತತ್ ಪ್ರೇಮಾರ್ಥಂ ತತ್ ಪ್ರೇಮಾರ್ಥಂ ಆತ್ಮನಗೋಸ್ಕರವಾದಂಥ ಪ್ರೇಮಾರ್ಥ ಪ್ರೇಮಕ್ಕಾಗಿ ಅನ್ಯತ್ರ ನೈವಂ ಅನ್ಯಾರ್ಥ ಆತ್ಮನಿ ಬೇರೆದಕ್ಕಾಗಿ ಪ್ರೇಮ ಅಲ್ಲ ಆತ್ಮನಿಗಾಗಿ ಅತ ತತ್ ಪರಂ ಅಂತ್ಯನ ಪರಮಾನಂದದ ಆತ್ಮನಃ ಆತ್ಮನಿಗೆ ಪರಮಾನಂದ ಸ್ವರೂಪ ಇರುವುದರಿಂದಾಗಿಯೇ ಈ ತರಹದ ಆತ್ಮನಿಗಾಗಿ ಪ್ರೇಮ ಉಂಟಾಗಲಿಕ್ಕೆ ಕಾರಣ ಅಂತೇಳಿ ಹೇಳ್ತಾರೆ ಹತ್ತನೇದು ಇತ್ತಂ ಸಚ್ಚಿತ್ ಪರಾನಂದ ಆತ್ಮಯುಕ್ತಾ ವಿಧಂ ಪರಂ ಬ್ರಹ್ಮತಯೋಶ್ಚೈಕ್ಯ ಶುತ್ಯಂತೇಶು ಉಪದಿಶ್ಯತೆ ಅಂತೇಳಿ ಹೇಳ್ತಾರೆ ಇಷ್ಟು ವಿಚಾರ ಮಾಡಿದ್ರಿಂದ ಸಿದ್ಧವಾದದ್ದೇನು ಹಿಂದೆ ಹೇಳಿದ ಪ್ರಕಾರ ಶುದ್ಧ ಜ್ಞಾನವೆಂಬ ಸಂವಿತ್ ಸಂವಿತ್ ವಿತ್ ಅಂದರೆ ತಿಳಿವಿ ತಿಳುವಳಿಕೆ ಜ್ಞಾನ ಸಂ ಅಂದರೆ ಸಮ್ಯಕ್ ಸರಿಯಾದ ತಿಳುವಳಿಕೆ ಶುದ್ಧ ಜ್ಞಾನ ಅಂತೇಳಿ ಆ ಶುದ್ಧ ಜ್ಞಾನವೆಂಬ ಸಮೇತ್ ನಿತ್ಯವಾದದೆಂದು ಅದೇ ಆತ್ಮನೆಂದು ಆತ್ಮನು ಪರಮ ಪ್ರೇಮಾಸ್ಪದನಾದ್ದರಿಂದ ಆತ್ಮನ ಆನಂದ ಸ್ವರೂಪನೆಂದೂ ಸಿದ್ಧವಾಯಿತು ಜ್ಞಾನವು ನಿತ್ಯವಾದದ್ರಿಂದ ಅದೇ ಸತ್ಯ ಸತ್ಯವಾದದ್ದೇ ಸತ್ ಜ್ಞಾನವು ಚೈತನ್ಯವಾದದ್ರಿಂದ ಅದೇ ಚಿತ್ ಜ್ಞಾನವೆಂಬ ಆತ್ಮನು ಪರಮ ಪ್ರಿಯನಾದ್ದರಿಂದ ಆತ್ಮನೇ ಆನಂದ ಈ ಪ್ರಕಾರ ಆತ್ಮನು ಸಚ್ಚಿದಾನಂದ ಅಂತೇಳಿ ಸಿದ್ಧವಾಯಿತು ಇರುವಿಕೆ ಅಸ್ತಿತ್ವ ಸತ್ ಚಿತ್ ಅಂದರೆ ಚೈತನ್ಯ ಸ್ವರೂಪ ಆಮೇಲೆ ಆನಂದ ಸ್ವರೂಪ ಹಾಗೆ ಸತ್ತು ಚಿತ್ ಆನಂದ ಸತ್ಯ ಚೈತನ್ಯ ಆನಂದ ಸಚ್ಚಿದ ಆನಂದ ಈ ಆತ್ಮನು ಬೇರೆ ಯಾರೂ ಅಲ್ಲ ನಮ್ಮ ದೇಹದಲ್ಲಿ ಇರತಕ್ಕಂಥ ನಾನು ಎಂಬುದರ ಪರಮಾರ್ಥವೇ ಈ ಆತ್ಮ ನಾನು ಅಂತ ಹೇಳುವಂಥದ್ದು ಪಾರಾಮರ್ಥಿಕವಾಗಿ ಯಾವುದನ್ನು ಆತ್ಮನನ್ನು ವ್ಯಾವಹಾರಿಕವಾಗಿ ಶರೀರವನ್ನು ಹೇಳ್ತೇವೆ ಅಷ್ಟೇ ಚಾಂದೋಗ್ಯದಲ್ಲಿ ಚಾಂದೋಪನಿಷತ್ತಿನಲ್ಲಿ ತತ್ವಮಸಿ ಎಂಬ ಮಹಾವಾಕ್ಯವನ್ನು ಉದ್ದಾರಕ ಮಹರ್ಷಿ ತನ್ನ ಪುತ್ರನಾದ ಶ್ವೇತಕೇತುವಿಗೆ ಒಂಬತ್ತು ಸಲ ಉಪದೇಶಿಸಿದ್ದಾನೆ ತತ್ವಮಸಿ ಶ್ವೇತಕೇತು ಇದುವರೆಗೆ ನಾವು ಪ್ರತಿಪಾದಿಸಿರುವ ಸಚ್ಚಿದಾನಂದನಾದ ಆತ್ಮನು ಈ ಮಹಾವಾಕ್ಯದಲ್ಲಿರುವ ತ್ವ್ ಶಬ್ದದ ಅರ್ಥ ನೀನು ತತ್ ಅಸಿ ತ್ವ ನೀನು ಅದಾಗಿದ್ದೀಯಾ ಉದ್ದಾರಕನಿಗೆ ತ್ವಂ ಆದವನೇ ಶ್ವೇತಕೃತಿಗೆ ಅಹಂ ಆಗ್ತಾನೆ ಅಹಂ ಎಂದರೆ ನಾನು ಆ ಮಹಾವಾಕ್ಯದಲ್ಲಿರುವ ತತ್ ಎಂಬ ಶಬ್ದಕ್ಕೆ ಪರಬ್ರಹ್ಮ ಅಂತೇಳಿ ಅರ್ಥ ಈ ಪರಬ್ರಹ್ಮ ಮತ್ತು ತ್ವಂ ಪದಾರ್ಥವಾದ ಆತ್ಮ ಇವೆರಡೂ ಬೇರೆ ಬೇರೆಯಲ್ಲ ಒಂದೇ ಅದ್ವಿತೀಯವಾದ ಪರಬ್ರಹ್ಮ ಎಂಬ ಅಖಂಡ ಅದ್ವೈತವನ್ನು ಉಪನಿಷತ್ತುಗಳು ಉಪದೇಶಿಸುತ್ತವೆ ಈ ವಿಷಯವು ಇನ್ಯಾವ ಬಗೆಯಿಂದಲೂ ನಮಗೆ ತಿಳಿಯುವುದಿಲ್ಲ ಆದ್ದರಿಂದ ಉಪನಿಷತ್ತುಗಳು ಅರ್ಥ ಅಮೂಲ್ಯ ಗ್ರಂಥಗಳಾಗಿವೆ ಅಂಥೇಳಿ ಈ ಒಂದು ಹತ್ತನೇ ಶ್ಲೋಕದ ಮತಿದ ಅರ್ಥ ಇತ್ತ ಈ ರೀತಿಯಾಗಿ ಸತ್ ಚಿತ್ ಪರಾನಂದ ಆತ್ಮ ಸತ್ ಚಿತ್ ಪರಮಾನಂದ ಸ್ವರೂಪವಾದ ಆತ್ಮ ಯುಕ್ತಿಯ ತಥಾವಿದ್ ಈ ರೀತಿಯಾದ ಯುಕ್ತಿಯಿಂದ ನಮಗೆ ಅದು ಆ ರೀತಿಯಾಗಿ ತಿಳಿದು ಬರ್ತದೆ ಈ ರೀತಿಯಾದ ಚಿಂತನೆಯಿಂದ ವಿವೇಕದಿಂದ ಪರಂ ಬ್ರಹ್ಮ ಚ ಐಕ್ಯಂ ಯಾವುದು ಪರಬ್ರಹ್ಮ ಮತ್ತು ಈ ಆತ್ಮ ಎನ್ನತಕ್ಕಂತಹದ್ದು ಯಾವುದಿದೆ ಯಾವೆರಡು ಒಂದೇ ಪರಬ್ರಹ್ಮ ಮತ್ತು ಆತ್ಮ ಮತ್ತು ಬ್ರಹ್ಮ ಎರಡು ಒಂದೇ ಶ್ರುತ್ಯು ಉಪದಿಶ್ಯತೆ ವೇದಗಳ ಅಂತ್ಯ ಅಂದರೆ ವೇದಾಂತದಲ್ಲಿ ಉಪನಿಷತ್ತುಗಳಲ್ಲಿ ಹೇಳಲ್ಪಟ್ಟಿದೆ ಇದು ಯಾವುದು ಆತ್ಮವೇ ಪರಮಾತ್ಮ ಅಂಥೇಳಿ ಇನ್ನು ಮುಂದೆ ಹನ್ನೊಂದು ಹನ್ನೊಂದನೆಯದು ಅಭಾನೇನ ಪರಂಪ್ರೇಮ ಭಾನೇನ ವಿಷಯ ಅಥೋ ಭಾನೇ ಪ್ಯಭಾತಾಸಂದಭಾನೆ ನ ಪರಂಪ್ರೇಮ ಪ್ರಕಾಶಿಸದೇ ಇರತಕ್ಕಂಥದ್ರಲ್ಲಿ ಅಥವಾ ಜ್ಞಾನ ಸ್ವರೂಪ ಅಲ್ಲದೇ ಇರತಕ್ಕಂಥದ್ರಲ್ಲಿ ಭಾ ಅಂದರೆ ಜ್ಞಾನ ಅಂಥೇಳಿ ಅರ್ಥ ಭಾ ಅಂದರೆ ಪ್ರಕಾಶ ಅಂಥೇಳಿ ಅರ್ಥ ಇದೆ ಪ್ರಕಾಶಿಸ್ತಕ್ಕಂತಹ ಜ್ಞಾನ ಸ್ವರೂಪ ಯಾವುದಿದೆ ಅದು ಅದರಲ್ಲಿಯೇ ಪ್ರೇಮ ಇರ್ತದೆ ಹೊರತು ಪ್ರಕಾಶಿಸದೇ ಇರತಕ್ಕಂತಹ ವಸ್ತುವಿನಲ್ಲಿ ಅಂದರೆ ಜ್ಞಾನ ಸ್ವರೂಪ ಅಲ್ಲದೇ ಅಜ್ಞಾನದಲ್ಲಿ ಪ್ರೇಮ ಉಂಟಾಗುವುದಿಲ್ಲ ನ ವಿಷಯಸ್ಪೃಹ ಅಭಾನಿ ನ ಪರಂಪ್ರೇಮ ಭಾನಿ ವಿಷಯಸ್ಪೃಹ ಅಂದರೆ ಅಜ್ಞಾನದಲ್ಲಿ ಅಥವಾ ಅಪ್ರಕಾಶಿತವಾಗಿರುವುದರಲ್ಲಿ ಪ್ರಕಾಶ ಪರಮ ಪ್ರೇಮ ಉಂಟಾಗುವುದಿಲ್ಲ ಭಾನಿ ನ ವಿಷಯ ಸ್ಪೃಹ ಅಂದರೆ ಅಜ್ಞಾನದಲ್ಲಿ ಇದ್ದಾಗ ಆತ್ಮನಲ್ಲಿ ಪ್ರೇಮ ಉಂಟಾಗುವುದಿಲ್ಲ ಅಂತಲೂ ಆಗ್ತದೆ ಒಂದರ್ಥ ಇನ್ನೊಂದು ಭಾನೇ ನ ವಿಷಯ ಸ್ಪೃಹ ಅಂದರೆ ಪ್ರಕಾಶಮಾನುವಂತಹ ಆತ್ಮನಲ್ಲಿ ವಿಷಯದ ಸ್ಪೃಹೆ ಇರುವುದಿಲ್ಲ ಆತ್ಮಜ್ಞಾನ ಈ ಇಂದ್ರಿಯ ವಿಷಯಗಳಲ್ಲಿ ಸ್ಪೃಹೆ ಅದಕ್ಕೆ ಆಸಕ್ತಿ ಮೋಹ ಅದರ ಬಗ್ಗೆ ಆಸೆ ಅಥವಾ ಭಾನೇ ಪ್ರಭಾತ ಅಸೌ ಪರಮಾನಂದದ ಆತ್ಮನಃ ಅತ ಹಾಗಾಗಿ ಭಾನೇ ಅಪಿ ಅಭಾತ ಅಸೌ ಪರಮಾನಂದತ ಆತ್ಮನಃ ಅಂಥೇಳಿ ಇದು ಹನ್ನೊಂದನೇ ಶ್ಲೋಕ ಹೇಳ್ತಾ ಇದೆ ಅಂದರೆ ನಾವು ಆತ್ಮನು ಪರಮ ಪ್ರೇಮಾಸ್ಪದನೆಂದು ಆನಂದ ಸ್ವರೂಪನೆಂದು ಸಿದ್ಧವಾದಂತಾಯಿತು ತಿಳಿದಾಗಾಯಿತು ಈಗ ಒಂದು ಪ್ರಶ್ನೆ ಬಿಡ್ತಾರೆ ಆತ್ಮನ ಈ ಸ್ವರೂಪ ಜನರಿಗೆ ತಿಳಿದಿದೆಯೇ ಇಲ್ಲವೇ ತನ್ನ ಸ್ವರೂಪವು ತನಗ ತಿಳಿದಿಲ್ಲೋ ಎನ್ನುವಂಥದ್ದು ಯುಕ್ತವಲ್ಲ ಆದ್ದರಿಂದ ಜನರಿಗೆ ಆತ್ಮಸ್ವರೂಪವು ತಿಳಿದಿದೆ ಅಂತೇಳಿ ಹೇಳಬೇಕಾಗ್ತದೆ ಹಾಗಾದರೆ ಅವರು ಆತ್ಮಾರಾಮರು ಆತ್ಮತೃಪ್ತರು ಆಗಿರಬೇಕಲ್ಲದೆ ಕ್ಷುದ್ರವಾದ ವಿಷಯ ಸುಖಕ್ಕಾಗಿ ಯಾಕೆ ಹಾತೊರಿತಾ ಇದ್ದಾರೆ ಹಣ ಆಸ್ತಿ ಮನೆ ಇತ್ಯಾದಿ ಬಹು ವಸ್ತುಗಳ ಹಗಲಿರಲು ಶ್ರಮಿಸ್ತಾ ಇದ್ದಾರೆ ಈ ಕ್ಷುದ್ರವೂ ಅಲ್ಪವಾದ ಸುಖಕ್ಕಾಗಿ ಪಾಪ ಕಾರ್ಯಗಳ ನೆನಸಗಳು ಕೂಡ ಹಿಂಜರಿತಾ ಇಲ್ಲ ಅದು ಯಾಕೆ ಸುವರ್ಣ ನಿಧಿ ಇರುವಾಗ ಅದನ್ನು ಬಿಟ್ಟು ಕವಡೆಯನ್ನು ಸಂಪಾದಿಸೋಕ್ಕಾಗಿ ಕಡಲಿನೆಡೆಗೆ ಯಾಕೆ ಹೋಗ್ತಾ ಇದ್ದಾರೆ ಸಮುದ್ರದೆಡೆಗೆ ಆದ್ದರಿಂದ ಆತ್ಮ ಆತ್ಮಸ್ವರೂಪವು ಜನರಿಗೆ ತಿಳಿದಿಲ್ಲವೆಂದು ಹೇಳಬೇಕಾದೀತು ಆ ಪಕ್ಷದಲ್ಲಿ ಜನರಿಗೆ ಆತ್ಮನಲ್ಲಿ ಪರಮಪ್ರೇಮ ಯಾಕೆ ಇದೆ ತಮ್ಮನ್ನು ಎಲ್ಲದಕ್ಕಿಂತ ಅತಿಶಯವಾಗಿ ಪ್ರೀತಿಸುವುದು ಯಾಕೆ ಎಂಬ ಪ್ರಶ್ನೆ ಎದುರಾಗ್ತದೆ ಆದ್ದರಿಂದ ಆತ್ಮನು ಆನಂದ ಸ್ವರೂಪನೆಂದು ಹೇಳುವಂಥದ್ದು ಸರಿಯಲ್ಲ ಆತ್ಮನಿಗೆ ಹೊರಗಿನ ಶಬ್ದಸ್ಪರ್ಶಾದಿ ವಿಷಯಗಳಿಂದ ಆನಂದವಾಗುವುದೆಂದು ಆದ್ದರಿಂದಲೇ ವಿಷಯ ಸಾಮಗ್ರಿಗಾಗಿ ಅವನು ಧಾವಿಸುತ್ತಾನೆಂದು ಹೇಳುವುದು ಉತ್ತಮ ಪ್ರತಿಯೊಬ್ಬರೂ ತಮ್ಮನ್ನು ಪ್ರೀತಿಸಿಕೊಳ್ಳುವುದು ತಮ್ಮ ಸುಖಕ್ಕಾಗಿ ಈ ಸುಖವು ಹೊರಗಿನಿಂದ ಬರಬೇಕು ಹೊರತು ಒಳಗಲ್ಲ ಒಳಗ ಒಳಗಿಲ್ಲ ಎಂಬಂಥ ಆಕ್ಷೇಪವು ದೃಢವಾಗ್ತದೆ ಅಂತೇಳಿ ಹಾಗಲ್ಲ ಅಂತೇಳಿ ಹೇಳ್ತಾರೆ ವಿದ್ಯಾರಣ್ಯರು ಆತ್ಮನು ಪರಮಾನಂದ ಸ್ವರೂಪನೆಂಬುದು ಸತ್ಯವೇ ಹೌದು ಆದರೆ ಅದು ಜನರಿಗೆ ಸ್ಪಷ್ಟವಾಗಿ ತಿಳಿದಿಲ್ಲ ಮಸುಕು ಮಸುಕಾಗಿ ತಿಳಿದಿದೆ ಅಂಥೇಳಿ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ ಅಭಾನಿ ನ ಪರಂಪ್ರೇಮ ಭಾನಿ ನ ವಿಷಯ ಸ್ಪೃಹಾ ಅದು ತಿಳಿದರೆ ಈಗ ಆತ್ಮನ ಬಗ್ಗೆ ತಿಳಿದ ತಿಳಿಯದೇ ಇದ್ದಲ್ಲಿ ವಿಷಯಗಳ ಇಂದ್ರಿಯ ವಿಷಯಗಳ ಬಗ್ಗೆ ಆಸೆ ಉಂಟಾಗುವುದು ಆದರೆ ಅದನ್ನು ತಿಳಿದರೂ ಕೂಡ ಆತ್ಮನು ತಿಳಿದಿದೆ ಅಂತೇಳಿ ಹೇಳಿದರೆ ನಾವು ಜನರಿಗೆ ಯಾಕಂದರೆ ಅದು ಅವರವರ ಸ್ವರೂಪವೇನು ಅದುವೇ ಗೊತ್ತಿಲ್ಲ ಅಂತ ಹೇಳಿಕಾಗ್ತದೆ ಹಾಗೆ ಅದನ್ನು ಗೊತ್ತಿಲ್ಲ ಗೊತ್ತಿದೆ ಅಂತೇಳಿ ಹೇಳಿದರೆ ಅವರಿಗೆ ವಿಷಯಗಳಲ್ಲಿ ಯಾಕೆ ಉಂಟಾಗ್ತದೆ ಆತ್ಮನಲ್ಲಿ ಆಗಬೇಕಿತ್ತಲ್ಲ ಆತ್ಮನ ಪರವಾನ ಸ್ವರೂಪ ಅಂತ ಗೊತ್ತಿದ್ದರೆ ಹಾಗಾಗಿ ಭಾನೇ ಅಪಿ ಅವನು ಸ್ವಯಂ ಪ್ರಕಾಶನ ಕೂಡ ಪ್ರಕಾಶಿಸದಂತೆ ತೋರ್ತಾನೆ ಯಾಕೆ ಅಜ್ಞಾನದ ಆವರಣದಿಂದಾಗಿ ಅಜ್ಞಾನವೆಂಬುದು ಜನರಲ್ಲಿರುವ ಕಾರಣ ಮಬ್ಬಾಗಿ ತೋರಿಬರ್ತಾನೆ ಬೆಂಕಿಯ ಕೆಂಡದ ಮೇಲೆ ಬೂದಿ ಮುಚ್ಚಿದಂತೆ ಕನ್ನಡಿಯಲ್ಲಿ ಧೂಳು ಕೂಳಿತಂತೆ ಪರಮಾನಂದತ ಆತ್ಮನ ಆತ್ಮನ ಪರಮಾನಂದ ಸ್ವರೂಪನಾದರೂ ಕೂಡ ಅಜ್ಞಾನವೆಂಬ ಮಾಯೆಯಿಂದ ಆವರಣದಿಂದ ಅವನು ಮಸುಕಾಗಿ ತೋರಿ ಹಾಗಾಗಿ ಯಥಾರ್ಥ ಸ್ವರೂಪ ಜನರಿಗೆ ಗೊತ್ತಾಗಲಿಲ್ಲ ಅಂಥೇಳಿ ಇದು ಹನ್ನೊಂದನೆಯ ಶ್ಲೋಕ ಹನ್ನೆರಡನೇದು ಅಧ್ಯಯೇತೃವರ್ಗಮಧ್ಯಯನ ಶಬ್ದವತ್ ಭಾನೇ ಪ್ಯಭಾನಂ ಭಾನತಿಬಂಧೇನೇ ಹೇಗೆ ಇದು ಮಸುಕು ಮನಸ್ಸುಕು ಆಗಿ ತಿಳಿದಿದೆ ಅಂತೇಳಿ ಹೇಳಿದರೆ ಅನೇಕ ಬಾಲಕರು ಒಟ್ಟಾಗಿ ಭೇದವನ್ನು ಪಠಿಸ್ತಾ ಇದ್ದಾರೆ ಅಂತೇಳಿ ಇಟ್ಕೊಳ್ಳೋಣ ಆ ಹುಡುಗರ ನಡುವೆ ನಿಮ್ಮ ಒಬ್ಬ ಮಗನೂ ಕುಳಿತು ವೇದವನ್ನು ಹೇಳ್ತಾ ಇದ್ದಾನೆ ನಿಮ್ಮ ಪುತ್ರನ ಧ್ವನಿ ಸಾಮಾನ್ಯ ರೂಪದಲ್ಲಿ ಕೇಳಿಸ್ತದೆ ಸ್ಪಷ್ಟವಾಗಿ ಕೇಳಿಸುವುದಿಲ್ಲ ಅವನು ವೇದವನ್ನು ಪಠಿಸುತ್ತಿದ್ದಾನೆ ಅಂತೇಳಿ ಗೊತ್ತಿದೆ ಆದರೆ ಸರಿಯಾಗಿ ಧ್ವನಿಯನ್ನು ಗುರುತಿಸಲು ಆಗುವುದಿಲ್ಲ ಅದು ಮಸುಕು ಮಸುಕಾಗಿದೆ ಸರಿಯಾಗಿ ಕೇಳಿಸದೆ ಇರೋದು ಕಾರಣ ಇತರ ಬಾಲಕರು ಉಚ್ಚಾರಣ ಧ್ವನಿಯು ಅವರ ಉಚ್ಚಾರಣ ಧ್ವನಿ ಪುತ್ರನ ಧ್ವನಿಗೆ ಪ್ರತಿಬಂಧಕವಾಗಿದೆ ಅಡ್ಡಿಯಾಗಿದೆ ಅಂತೆಯೇ ಆತ್ಮನ ಆನಂದ ಜನರಿಗೆ ಗೊತ್ತಾಗದಿರಲು ಪ್ರತಿಬಂಧಕವಿದೆ ಅಡ್ಡಿಯಿದೆ ಅಂತೇಳಿ ಈ ಹನ್ನೆರಡನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ ವರ್ಗ ಮಧ್ಯಸ್ಥ ಪುತ್ರಾಧ್ಯಯನ ಶಬ್ದವತ್ತು ಮಧ್ಯಸ್ಥ ಪುತ್ರಾಧ್ಯಯನ ಶಬ್ದವತ್ತು ಅಧ್ಯೇತೃವರ್ಗ ಅಧ್ಯಯನ ಮಾಡ್ತಾ ಇರ್ತಕ್ಕಂಥ ಶಿಷ್ಯವರ್ಗ ಇದ್ದಾರೆ ಯಾರು ಅಧ್ಯಯನ ಮಾಡ್ತಾ ಇದ್ದಾರೆ ಒಟ್ಟಿಗೆ ಮಂತ್ರವನ್ನು ಹೇಳ್ತಾ ಇದ್ದಾರೆ ಅದರ ಮ ಅವರ ಮಧ್ಯದಲ್ಲಿರ್ತಕ್ಕಂಥ ತನ್ನ ಮಗನ ಅಧ್ಯಯನದ ಶಬ್ದ ಕೇಳಿಸ್ತದಾ ಅವನ ಮಂತ್ರ ಹೇಳೋದು ಕೇಳಿಸ್ತದಾ ಅಂತ ಕೇಳಿದರೆ ಹೌದು ಸ್ಪಷ್ಟವಾಗಿ ಕೇಳಿಸ್ತದೆ ಅಂತ ಹೇಳಿದ್ರು ಇಲ್ಲ ಯಾಕಂದರೆ ಅವರ ಸ್ವರದ್ದು ಬಾಕಿ ಎಲ್ಲರ ಸ್ವರದ ಒಟ್ಟಿಗೆ ಕೇಳಿಸ್ತದೆ ಸ್ಪಷ್ಟವಾಗಿ ಕೇಳಿಸ್ತಿಲ್ಲ ಭಾನೀಪ್ಯಭಾನಂ ಭ ಅಂದರೆ ಅಲ್ಲಿ ಅಡ್ಡಿಯಾಗಿದೆ ಯಾವುದು ಮಗನ ಸ್ವರ ಸ್ಪಷ್ಟವಾಗಿ ಕೇಳಲಿಕ್ಕೆ ಅಡ್ಡಿಯಾಗಿರ್ತಕ್ಕಂಥದ್ದು ಉಳಿದವರೆಲ್ಲರ ಸ್ವರ ಉಚ್ಚಾರ ಹಾಗೆಯೇ ಭಾನೀಪ್ಯಭಾನಂಭಾನಸ್ಯ ಈ ಸ್ವಯಂ ಪ್ರಕಾಶನ ಆಗಿರತಕ್ಕಂಥ ಆತ್ಮ ದ್ವೀಪ ಆತ್ಮ ಪ್ರಕಾಶ ಯಾವುದಿದೆ ಆತ್ಮಜ್ಯೋತಿ ಅದು ಬೆಳಗತಾ ಇದ್ದರೂ ಕೂಡ ಬೆಳಗದೇ ಇರತಕ್ಕಂತೆ ತೋರುವಂಥದ್ದು ಹೇಗೆ ಪ್ರತಿಬಂಧೇನ ಯುಜ್ಯತೆ ಯಾವುದೋ ಒಂದು ಅಡ್ಡಿ ಇದೆ ಅದಕ್ಕೆ ಯಾವುದೋ ಒಂದು ಅಡ್ಡ ಇದೆ ಅದು ನಮಗೆ ಸರಿಯಾಗಿ ಗೋಚರವಾಗದ ಹಾಗೆ ಹಾಗಾಗಿ ಆ ಬೆಳಕು ನಮಗೆ ತೋರ್ತಾ ಇಲ್ಲ ಯಾವುದೋ ಒಂದು ಅಡ್ಡೆತಡೆ ಇದೆ ಯಾವುದೋ ಒಂದು ಅದನ್ನು ಮರೆಮಾಚತಕ್ಕಂಥದ್ದು ಇದೆ ಆತ್ಮಜ್ಯೋತಿಯನ್ನು ಅಂಥೇಳಿ ಇಲ್ಲಿ ಈ ಹನ್ನೆರಡನೇ ಶ್ಲೋಕದಲ್ಲಿ ಪ್ರತಿಬಂಧಕದ ಬಗ್ಗೆ ಹೇಳ್ತಾ ಇದ್ದಾರೆ ಇನ್ನು ಹದಿಮೂರನೇ ಶ್ಲೋಕವನ್ನು ನಾಳೆ ದಿವಸ ನೋಡೋಣ ಅದು ಏನು ಅಂಥೇಳಿ ಪ್ರತಿಬಂಧಕ ಅದು ಯಾಕೆ ಹಾಗೆ ಆಗ್ತದೆ ಆತ್ಮಜ್ಞಾನ ಯಾಕೆ ಏನು ಅಡ್ಡಿ ಇದೆ ಅದಕ್ಕೆ ಅಂಥೇಳಿ ಅದರ ಬಗ್ಗೆ ನಾಳೆ ದಿವಸ ನೋಡೋಣ ಹರೇ ಶ್ರೀ ಶಂಕರಾರ್ಪಿತಮಸ್ತು ಓಂದ ಇದು ನಾಲ್ಕನೆಯ ಕಂತು ಪಂಚದಶಿ